12. दक्षिण प्राषाकेंद्यार्थी नम हास्टेल ಇದು ನಮ್ಮ ಹಾಸ್ಟೆಲ್ ಇದರ ಹೆಸರು ಕಾವೇರಿ ಇದರ ಹಿಂದಿನ ತೋಟ ಈ ಹಾಸ್ಟೆಲಿನ ಕೈತೋಟ ಇದರ ಹಿಂದಿನ ತೋಟ ಈ ಹಾಸ್ಟೆಲಿನ ಕೈತೋಟ ನಮ್ಮ ಹಾಸ್ಟೆಲಿನ ತೋಟದ ಒಟ್ಟು ವಿಸ್ತೀರ್ಣ ಒಂದು ಮುಕ್ಕಾಲು ಎಕರೆ ನಮ್ಮ ಹಾಸ್ಟೆಲಿನ ತೋಟದ ಒಟ್ಟು ವಿಸ್ತೀರ್ಣ ಒಂದು ಮುಕ್ಕಾಲು ಎಕರೆ ಇವನು ಒಬ್ಬ ನಮ್ಮ ಗಾರ್ಡನ್ ಅಸಿಸ್ಟೆಂಟ್ ಇವನು ಒಬ್ಬ ನಮ್ಮ ಗಾರ್ಡನ್ ಅಸಿಸ್ಟೆಂಟ್ ಇವರು ಇಬ್ಬರು ತೋಟದ ಮಾಲಿಗಳು ಇವರು ಇಬ್ಬರು ತೋಟದ ಮಾಲಿಗಳು ಇವರ ಹೆಸರು ರಾಮ ಭೀಮಾ ಇವರ ಹೆಸರು ರಾಮ ಭೀಮಾ ಆ ಮೂರು ಜನ ದಿನಗೂಲಿ ಆಳುಗಳು ಆ ಮೂರು ಜನ ದಿನಗೂಲಿ ಆಳುಗಳು ಇದು ಈ ತೋಟದ ಮಧ್ಯದ ದಾರಿ ಇದು ಈ ತೋಟದ ಮಧ್ಯದ ದಾರಿ ಈ ದಾರಿಯ ಬಲಪಕ್ಕದ್ದು ಹಣ್ಣಿನ ತೋಟ ಈ ದಾರಿಯ ಬಲಪಕ್ಕದ್ದು ಹಣ್ಣಿನ ತೋಟ ಅವು ನಿಂಬೆಹಣ್ಣು ಕಿತ್ತಳೆಹಣ್ಣು ಮತ್ತು ಮಾವಿನ ಹಣ್ಣಿನ ಮರಗಳು ಅವು ನಿಂಬೆಹಣ್ಣು ಕಿತ್ತಳೆಹಣ್ಣು ಮತ್ತು ಮಾವಿನ ಹಣ್ಣಿನ ಮರಗಳು ಇದರ ಎಡಪಕ್ಕದ್ದು ಮೂಲಂಗಿ ಇದರ ಎಡಪಕ್ಕದ್ದು ಮೂಲಂಗಿ ಸೊಪ್ಪು ಕೋಸು ಆಲೂಗಡ್ಡೆ ಸೊಪ್ಪು ಕೋಸು ಆಲೂಗಡ್ಡೆ ಇತ್ಯಾದಿ ತರಕಾರಿಯ ತೋಟ ಇತ್ಯಾದಿ ತರಕಾರಿಯ ತೋಟ ನಮ್ಮ ತೋಟದ ತೆಂಗಿನ ಗಿಡಗಳು ಇನ್ನೂ ಚಿಕ್ಕ ಗಿಡಗಳು ನಮ್ಮ ತೋಟದ ತೆಂಗಿನ ಗಿಡಗಳು ಇನ್ನೂ ಚಿಕ್ಕ ಗಿಡಗಳು ಅದು ನಮ್ಮ ತೋಟದ ಬಾವಿ ಅದು ನಮ್ಮ ತೋಟದ ಬಾವಿ ಆ ಬಾವಿಯ ಪಕ್ಕದ ಮನೆ ಪಂಪ್ಹೌಸ್ ಆ ಬಾವಿಯ ಪಕ್ಕದ ಮನೆ ಪಂಪ್ಹೌಸ್ ಈ ಬಾವಿಯ ಆಳ ಅರುವತ್ತು ಅಡಿ ಅಗಲ ಹನ್ನೆರಡು ಅಡಿ ಈ ಬಾವಿಯ ಆಳ ಅರುವತ್ತು ಅಡಿ ಅಗಲ ಹನ್ನೆರಡು ಅಡಿ ನಮ್ಮದು ಚಿಕ್ಕ ಚೊಕ್ಕ ತೋಟ ನಮ್ಮದು ಚಿಕ್ಕ ಚೊಕ್ಕ ತೋಟ ಇದರ ಮೇಲ್ವಿಚಾರಕರು ನಮ್ಮ ವಾರ್ಡನ್ ಇದರ ಮೇಲ್ವಿಚಾರಕರು ನಮ್ಮ ವಾರ್ಡನ್ ನಾವು ಈ ತೋಟದ ಮಾಲಿಗಳು ನಾವು ಈ ತೋಟದ ಮಾಲಿಗಳು ಇದು ನಮ್ಮ ತೋಟ ತೋಟ ತರಗತಿ ಅವು ತೆಂಗಿನ ಗಿಡಗಳು ಅವು ತೆಂಗಿನ ಗಿಡಗಳು ಅವು ಮಾವಿನ ಗಿಡಗಳು ಅವು ಮಾವಿನ ಗಿಡಗಳು ಇವರು ವಿದ್ಯಾರ್ಥಿಗಳು ಅವನು ಒಬ್ಬ ಗಾರ್ಡನ್ ಅಸಿಸ್ಟೆಂಟ್ ಅವನು ಒಬ್ಬ ಗಾರ್ಡನ್ ಅಸಿಸ್ಟೆಂಟ್ ಅವರು ಇಬ್ಬರು ಅವರು ನಾಲ್ಕು ಜನ ಆಳುಗಳು ಅದು ಒಂದು ಪುಸ್ತಕ ಅದು ಒಂದು ಪುಸ್ತಕ ಅವು ಎರಡು ಮನೆಗಳು. ಪುಸ್ತಕಗಳು ಬಿಲ್ಡಪ್ ಡ್ರಿಲ್ ಮಾಡಲ್. ಆಳುಗಳು ದಿನಗೂಲಿ ಆಳುಗಳು ತೋಟದ ದಿನಗೂಲಿ ಆಳುಗಳು ನಮ್ಮ ತೋಟದ ದಿನಗೂಲಿ ಆಳುಗಳು ಅವರು ನಮ್ಮ ತೋಟದ ದಿನಗೂಲಿ ಆಳುಗಳು ನೌ ಬಿಲ್ಡಪ್ ಪುಸ್ತಕಗಳು ನನ್ನ ಪುಸ್ತಕಗಳು ಎರಡು ನನ್ನ ಪುಸ್ತಕಗಳು ಅವು ಎರಡು ನನ್ನ ಪುಸ್ತಕಗಳು ವಿದ್ಯಾರ್ಥಿಗಳು ತೆಲುಗು ವಿದ್ಯಾರ್ಥಿಗಳು ಇಬ್ಬರು ತೆಲುಗು ವಿದ್ಯಾರ್ಥಿಗಳು ಅವರು ಇಬ್ಬರು ತೆಲುಗು ವಿದ್ಯಾರ್ಥಿಗಳು ಸೀರೆಗಳು ಕೆಂಪು ಸೀರೆಗಳು ಹೊಸ ಕೆಂಪು ಸೀರೆಗಳು ಎರಡು ಹೊಸ ಕೆಂಪು ಸೀರೆಗಳು ಅವು ಎರಡು ಹೊಸ ಕೆಂಪು ಸೀರೆಗಳು ಹಳೆಯ ಚಿಕ್ಕ ಮನೆಗಳು ನಮ್ಮ ಹಳೆಯ ಚಿಕ್ಕ ಮನೆಗಳು ಅವು ನಮ್ಮ ಹಳೆಯ ಚಿಕ್ಕ ಮನೆಗಳು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಇದು ನಮ್ಮ ತೋಟ ಈ ತೋಟ ನಮ್ಮದು ನೌ ಟ್ರಾನ್ಸ್ಫಾರ್ಮ್ ಇದು ನಮ್ಮ ಮನೆ ನಮ್ಮದು ಆ ಮಗು ನಮ್ಮದು ಮಾಡಲ್ ಅದು ನಿಮ್ಮ ಮನೆ ಅವು ನಿಮ್ಮ ನೌ ಟ್ರಾನ್ಸ್ಫಾರ್ಮ್ ಅದು ನಮ್ಮ ಪುಸ್ತ ಅವು ನಮ್ಮ ಪುಸ್ತಗಳು ಅವನು ಕನ್ನಡ ವಿದ್ಯಾರ್ಥಿ ಅವರು ಕನ್ನಡ ವಿದ್ಯಾರ್ಥಿಗಳು ಅವನು ನಮ್ಮ ಆಳು ಅವರು ನಮ್ಮ ಆಳುಗಳು ಅದು ನಾಯಿ ಇದು ಸೀಬೆ ಮರ ಇವು ಮಾಡು ಜನ ನೌ ಟ್ರಾನ್ಸ್ಫಾರ್ಮ್ ನನ್ನ ವಿದ್ಯಾರ್ಥಿಗಳು ಆರು ಜನ ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ಜನ ನನ್ನ ಮಕ್ಕಳು ಮೂರು ಜನ ನಿಮ್ಮ ಮಕ್ಕಳು ಎಷ್ಟು ಜನ ನಮ್ಮ ತಮ್ಮಂದಿರು ನಾಲ್ಕು ಜನ ನಿಮ್ಮ ತಮ್ಮಂದಿರು ಎಷ್ಟು ಜನ